ಇಂದಿರಾ ಮಂದ ಸಾಂದ್ರ ಅಗ್ರ್ಯ ಕಟಾಕ್ಷ ಪ್ರೇಕ್ಷಿತಾತ್ಮನೆ ಅಸ್ಮದಿಷ್ಟೈಕತಾರ್ಯಾಯ ಪೂರ್ಣಾಯ ಹರೆಯೇ ನಮಃ ಇಂದಿರ ಲಕ್ಷ್ಮೀದೇವಿಯ ಅಮಂದ ಅಮಂದವಾದ ಅಂದ್ರೆ ಬಹಳವಾದ ಸಾಂದ್ರ ಮಧ್ಯದಲ್ಲಿ ವಿಚ್ಛೇದ ಇಲ್ಲದ ನಿರಂತರವಾದ ಅಗ್ರ ಸರ್ವೋತ್ತಮವಾದ ಅಂದ್ರೆ ಏನು ಕಟಾಕ್ಷ ಆ ಕಟಾಕ್ಷದಿಂದ ಪ್ರೇಕ್ಷಿತವಾದ ಸ್ವರೂಪ ಇದ್ದವನು ಪರಮಾತ್ಮ ಯಾವಾಗೂ ಒಂದ್ಸಲ ನೋಡ್ತಾಳ ಅಲ್ಲ ಅಮಂದ ಬಹಳ ಸಲ ನೋಡ್ತಾಳ ಆ ಬಹಳ ಸಲ ಬಹಳ ನೋಟಗಳೇನವ ಬಹಳ ನೋಟಗಳು ಅಂದ್ರ ಅರ್ಥ ಏನು ಮಧ್ಯದ ಮಧ್ಯದಲ್ಲಿ ನೋಟ ಇಲ್ಲ ಅಂತ ಅರ್ಥ ಸಾಂದ್ರ ನೋಟಗಳು ಬಹಳ ಆದ್ರೂ ಮಧ್ಯದೊಳಗೆ ಇಚ್ಛೆದಿಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಯದಿಪಿ ಅವಳ ನೋಟಕ್ ನಾಶನೇ ಇಲ್ಲ ನಮ್ಮಂಗ ವೃದ್ಧಿಜ್ಞಾನ ಅಲ್ಲ ಏನಲ್ಲ ಆದ್ರೂ ಸುಮ್ಮನೆ ಆ ಅಮಂದಾನಂದ ಸಾಂದ್ರ ಅಗ್ರ ಶ್ರೇಷ್ಠವಾದ ಅಂದ್ರೆ ಅನಂತಾನಂತ ಗುಣಗಳ ಅನುಸಂಧಾನ ಪೂರ್ವಕವಾದ ಏನೋ ಕಟಾಕ್ಷ ಲಕ್ಷ್ಮೀದೇವಿಯ ನೋಟ ಅದರಿಂದ ನೋಡಲ್ಪಟ್ಟ ಸ್ವರೂಪ ಇದ್ದವನೇ ಮದಿಷ್ಟೈಕ ಕಾರ್ಯ ಎ ಕಾರ್ಯಗಳು ಎರಡು ಇಷ್ಟ ಇಷ್ಟ ಸಾಧನ ಅಂತ ವೇದಗಳೆಲ್ಲವೂ ಕಾರ್ಯಪರ ಸಿದ್ಧನಾದ ಬ್ರಹ್ಮನಲ್ಲಿ ವೇದಗಳಿಗೆ ತಾತ್ಪರ್ಯ ಇಲ್ಲ ಅಂತ ಮೀಮಾಂಸಕರ ಹೇಳ್ತಾರೆ ಅದಕ್ಕೆ ಶ್ರೀಮದ್ ಆಚಾರ್ಯ ಏನೋತ್ರ ಕೊಟ್ಟರು ಸಿದ್ಧದೊಳಗೂ ತಾತ್ಪರ್ಯ ಇದೆ ಅಂತ ಮೊದಲು ಸಮರ್ಥನ ಮಾಡಿ ಬೇಡ ಕಾರ್ಯದೊಳಗೆ ತಾತ್ಪರ್ಯ ಅಂತ ಇಟ್ಟುಕೊಂಡ್ರು ಕೂಡ ಬ್ರಹ್ಮನು ಕಾರ್ಯ ಆಗೇ ಆಗ್ಯನ ಆದ್ರಿಂದ ಬ್ರಹ್ಮನಲ್ಲಿ ತಾತ್ಪರ್ಯ ಅದ ಅಂತ ಹೇಳ್ರಿ ಬ್ರಹ್ಮ ಏನ್ ಕಾರ್ಯ ಆಗ್ತಾನಂದ್ರ ಕಾರ್ಯ ಅಂದ್ರೆ ಎರಡೇ ಒಂದು ಇಷ್ಟ ಇಲ್ಲ ಇಷ್ಟ ಸಾಧನ ದೇವರು ಇಷ್ಟನಾದದ್ದರಿಂದ ಕಾರ್ಯರೂಪನಾಗಿದ್ದಾನೆ ಅವನ ವಿಷಯದಲ್ಲಿ ವೇದಗಳಿಗೆ ತಾತ್ಪರ್ಯ ಉಂಟು ಅಂತ ಶ್ರೀಮುದಾಚಾರ್ಯರು ಹೇಳಿದ್ದಾರೆ ಅದನ್ನ ಹೇಳ್ತಾರ ಅಸ್ಮದಿಷ್ಟೈಕ ಕಾರ್ಯ ನಮಗೆ ಕೇವಲ ಇಷ್ಟ ಇಷ್ಟೈಕ ಅಂದ್ರೆ ಕೇವಲ ಇಷ್ಟ ಇಷ್ಟು ಸಾಧನ ಅಲ್ಲದೆ ಶ್ರೀಮುದಾಚಾರ್ಯ ದೃಷ್ಟಿಯೊಳಗೆ ನಮ್ಮ ದೃಷ್ಟಿಯಲ್ಲಿ ಕೇವಲ ಇಷ್ಟರೂಪನಾದ ಕಾರ್ಯನಾದಂಥವನು ಪರಮಾತ್ಮ ಉಳದ ಏಕಂದ್ರೆ ಕೇವಲ ಉಳದವರ ದೃಷ್ಟಿಯಲ್ಲಿ ಇಷ್ಟ ಸಾಧನನಾದದ್ದರಿಂದ ದೇವರು ಕಾರ್ಯ ಅಂತೂ ದೇವರು ಕಾರ್ಯ ಅಂತಹ ಕಾರ್ಯನಾದ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾ ಇದೆ ಕೃತಿಭಾಗ್ಯತ್ವ ಕೃತ್ಯದ್ದೇಶತ್ವ ಅಂತ ಹೇಳುವ ಪರಿಷ್ಕಾರದ ದೃಷ್ಟಿಯಿಂದ ದೇವರ ಕಾರ್ಯ ಅಲ್ಲದೇ ಇರಬಹುದು ಆದ್ರೆ ಇಷ್ಟತ್ವಂ ಇಷ್ಟ ಸಾಧನತ್ವ ಅನ್ನೋ ಪರಿಷ್ಕಾರದ ಪ್ರಕಾರ ಭಗವಂತನು ಕಾರ್ಯನಾಗಿದ್ದಾನೆ ಅಸ್ಮದಿಷ್ಟೈಕ ಕಾರ್ಯ ಪೂರ್ಣ ಹೌದು ನಮ್ಮನ್ನು ಬಿಟ್ಟರೆ ಬಿಟ್ಟರಲ್ಲ ಈ ಸ್ತೋತ್ರ ನಾವು ಪಾರಾಯಣ ಮಾಡುವ ಒಂದು ಏನ್ ಮಾಡ್ಬೇಕು ಅಂದ್ರ ಅವಾಗ ಸಮಾಸ ಬೇರೆ ರೀತಿ ಮಾಡಬಹುದು ನಮಗೆ ಇಷ್ಟವಾದದ್ದನ್ನ ಮಾಡೋದೊಂದೇ ಕಾರ್ಯವಾಗಿ ಉಳ್ಳವನು ಅಂದ್ರೆ ಅವನ ಕೆಲಸ ಇಲ್ಲ ದೇವರದು ನಮಗೆ ಇಷ್ಟವಾದದ್ದನ್ನ ಉಂಟು ಮಾಡುವುದೊಂದೇ ಅವನ ಕೆಲಸ ಅಂದ್ರೆ ಇಷ್ಟಸಾಗ ಶ್ರೀಮದ್ ಆಚಾರ್ಯರ ದೃಷ್ಟಿಯೋ ತಗೊಂಡ್ರೆ ಇಷ್ಟನೆಂಬ ಕಾರ್ಯ ನಮ್ಮ ದೃಷ್ಟಿಯೊಳಗೆ ತಗೊಂಡ್ರೆ ನಮಗೆ ಇಷ್ಟವಾದದ್ದೊಂದೇ ಕಾರ್ಯವಾಗಿ ಉಳ್ಳವನು ಅಂದ್ರೆ ನಮ್ಮ ಇಷ್ಟ ಸಾಧನನಾಥವನ್ನು ದೇವರು ಅಸ್ಮದಿಷ್ಟೈಕ ಕಾರ್ಯಾ ಪೂರ್ಣಾ ಹೇ ನಮಃ